ಭಗವಂತನ ನಾಮಸ್ಮರಣೆ ಭಗವಂತನ ಗುಣಗಳ ಚಿಂತನೆಗೆ ಶ್ರೇಷ್ಠವಾದ ಉಪಾಯ ಅಂತ ತಿಳಿಸ್ತಾರೆ ಕಲಿಮಲ ಪಳೆಯನ್ನು ಸುತಿಯ ಬಾಂಬಳೆಯೊಳಗೆ ಸಂಚರಿಸಿ ಬದುಕುವ ಜಲಚರ ಪ್ರಾಣಿಗಳು ಬಲ್ಲವೇ ತೀರ್ಥ ಮಹಿಮೆಯನ್ನು ಹಲವು ಬಗೆಯಲ್ಲಿ ಹರಿಯ ಕರುಣಾಬಲದಿ ಬಲ್ಲಿದರಾದ ಬ್ರಹ್ಮ ಅನಿಲ ವಿಪ ಈಶಾದಿ ಅಮರರರಿಯರ ಅನಂತನಮಲಗುಣ ಕಲಿಮಲ ಕಲಿಕಾಲದ ಮಲ ಅಂದರೆ ದೋಷ ಕಲಿಮಲ ಆಪಾಹ ಪಾಹ ಅದೇ ಅದನ್ನು ಪರಿಹಾರ ಮಾಡುವಂತಹ ಬಾಂಬ್ ಬೊಳೆ ಗಂಗಾ ನದಿ ಕಲಿಕಾಲದ ದೋಷವನ್ನು ಕಷ್ಮಲವನ್ನು ಪರಿಹಾರ ಮಾಡತಕ್ಕಂಥವಳು ಗಂಗಾನದಿ ದೇವನದಿ ಬಾನ್ಹೊಳೆ ಬಾಂಬ್ ಬೊಳೆ ಅಂತ ಅಲ್ಲಿ ಸಂಚಾರ ಮಾಡ್ತಕ್ಕಂತಹ ಜಲಚರ ಪ್ರಾಣಿಗಳು ಆ ತೀರ್ಥದ ಮಹಿಮೆಯನ್ನು ತಿಳ್ಕೊಂಡಿದ್ದಾವ ಸರ್ವತ ಇಲ್ಲ ಅದರಂತೆ ಹಲವು ಬಗೆಯಲ್ಲಿ ನಾನಾ ರೀತಿಯಾಗಿ ಅನಂತ ರೂಪಗಳಿಂದ ಅನಂತ ಪ್ರಕಾರಗಳಿಂದ ಭಗವಂತನ ಕರುಣಾಬಲದಿಂದ ಜ್ಞಾನಿಗಳಾಗಿರ್ತಕ್ಕಂಥ ಬ್ರಹ್ಮದೇವರು ವಾಯು ಗರುಡ ರುದ್ರ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಅನಂತನಾದವನ ಅವನ ನಿರ್ಮಲವಾಗಿರ್ತಕ್ಕಂಥ ಗುಣಗಳನ್ನು ಸಾಕಲ್ಲಿಯನ್ನು ತಿಳಿದಿಲ್ಲ ಜಲಚರಗಳು ಸದಾ ಗಂಗೆಯಲ್ಲೇ ಇದ್ದರೂ ಕೂಡ ಅದರ ಮಹಿಮೆಯನ್ನು ಯಾವತ್ತೂ ತಿಳಿದಿಲ್ಲ ತಿಳಿದಿದ್ದರೆ ಇಷ್ಟೊತ್ತಿಗಾಗಲೇ ಮೋಕ್ಷ ಆಗಬೇಕಾಗಿತ್ತು ಅದೇ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳು ಚೆನ್ನಾಗಿ ತಿಳಿದು ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದರೂ ಕೂಡ ಅನಂತ ಗುಣಗಳನ್ನು ಸಾಕಲ್ಯನ ಪರಿಪೂರ್ಣವಾಗಿ ತಿಳಿದಿಲ್ಲ ಅಂತ ಅರ್ಥ ಜಲಚರಗಳಿಗೆ ಗಂಗಾ ನದಿಯ ಮಹಿಮೆ ಏನೂ ತಿಳಿಯಲ್ಲ ಭಗವಂತನ ಮಹಿಮೆಯು ಬ್ರಹ್ಮಾದಿಗಳಿಗೂ ಅವರ ಯೋಗ್ಯತೆಯಷ್ಟು ಮಾತ್ರ ತಿಳಿಯತ್ತೆ ಹೊರತು ಪೂರ್ಣವಾಗಿ ತಿಳಿಯೋದಿಲ್ಲ ಸದಾ ಜೊತೆಗೆ ಇರೋದರಿಂದ ಪೂರ್ಣ ತಿಳಿಯಬಹುದು ಅನ್ನೋ ಸಂಶಯಕ್ಕೆ ಇಲ್ಲಿ ಅವಕಾಶವೇ ಇಲ್ಲ ಅದಕ್ಕೆ ಆ ಸಂಶಯ ನಿವಾರಣೆಗೆ ದುಷ್ಟಾಂತವನ್ನೆಲ್ಲ ತಿಳಿಸ್ತಾರೆ ಹೇಗೆ ಅಂದರೆ ಆ ಜಲಚರಗಳು ಸದಾ ಗಂಗಾದಿ ನದಿಗಳಲ್ಲೇ ಇರ್ತವೆ ಎಂದೂ ಬಿಟ್ಟಿರೋದೇ ಇಲ್ಲ ಆದರೂ ಕೂಡ ಆ ಗಂಗೆಯ ಮಹಿಮೆಯನ್ನು ಹೇಗೆ ತಿಳ್ಕೊಂಡಿಲ್ವೋ ಅದೇ ರೀತಿಯಾಗಿ ಬ್ರಹ್ಮಾದಿ ದೇವತೆಗಳು ಭಗವಂತನ ಜೊತೆಗೇ ಇದ್ದರೂ ಕೂಡ ಅವರವರ ಯೋಗ್ಯತೆಯಷ್ಟೇ ತಿಳ್ಕೊಂಡೆ ಹೊರತು ಪೂರ್ಣವಾಗಿ ಭಗವಂತನನ್ನು ತಿಳಿದಿಲ್ಲ ಅದರಿಂದ ಏನಾಯಿತು ಬಹಳ ಕಾಲದಿಂದ ಜೊತೆಗಿದ್ದೀವಿ ಅವರ ಬಗ್ಗೆ ನಮಗೆ ಭಾರಿ ಜ್ಞಾನ ಇದೆ ಅಂತ ತಿಳ್ಕೊಂಡಿದ್ರೆ ಅದಲ್ಲ ಅಂಥೇಳಿ ಅದಕ್ಕೆ ದುಷ್ಟಾಂತವನ್ನು ಕೊಟ್ಟು ಜಲಚರಗಳು ಗಂಗಾ ನದಿಯಲ್ಲೇ ಇದ್ದರೂ ಕೂಡ ಗಂಗೆಯ ಮಹಿಮೆಯನ್ನು ತಿಳಿದಿಲ್ಲ ಅನ್ನೋದನ್ನು ಹೇಳ್ತಾರೆ ಈ ಜಲಚರಗಳು ಗಂಗೆಯಲ್ಲೇ ಹುಟ್ಟಿ ಗಂಗೆಯಲ್ಲೇ ಬೆಳೆದು ಬದುಕ್ತಾಯಿದೆ ಅವ ಅದರೊಳಗೆ ನಿರಂತರವಾಗಿ ಸಂಚಾರವನ್ನು ಮಾಡ್ತಾಯಿದೆ ಆದರೂ ಕೂಡ ಕಲಿಮಲ ಕಲಿಕಾಲದ ದೋಷಗಳನ್ನು ಪರಿಹಾರ ಮಾಡುವಂತಹ ಆ ಗಂಗೆಯ ಮಹಾಗುಣವನ್ನು ತಿಳಿಯೋದು ಸಾಧ್ಯ ಇಲ್ಲ ಜೊತೆಗೆ ಇದ್ದು ನಿರಂತರವಾಗಿ ಇದ್ದು ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಬದುಕಿ ಅಲ್ಲೇ ಸಂಚಾರ ಮಾಡಿದರೂ ಕೂಡ ಆ ಗಂಗಾ ನದಿಯ ಮಹಾತ್ಮೆಯನ್ನು ಕಿಚ್ಚಿ ತಿಳ್ಕೊಂಡಿಲ್ಲ ಅದೇ ಏನೂ ಬಹಳ ದೂರದಲ್ಲಿರ್ತಕ್ಕಂತಹ ಜೀವ ನಿತ್ಯದಲ್ಲಿ ತನ್ನ ಮನೆಯಲ್ಲಿರುವಂತಹ ಬಾವಿಯೋ ನಲ್ಲಿಯೋ ಅಲ್ಲೇ ಸ್ನಾನ ಮಾಡಿ ಗಂಗಾ ಗಂಗೆತಿ ಯೋಬ್ರೂಯಾತ್ ಯೋಜನಾನಾಂಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಬಹಳ ದೂರದಲ್ಲಿದ್ದು ಗಂಗೆಯನ್ನು ಇಲ್ಲಿ ಜ್ಞಾನ ಅನುಸಂಧಾನ ಸಹಿತವಾಗಿ ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಆ ಮಹಿಮೆಯನ್ನು ಇನ್ನಷ್ಟು ತಿಳ್ಕುತಾನೆ ತತ್ವಜ್ಞಾನ ದ್ವಾರ ಒಂದಿನ ಮೋಕ್ಷವನ್ನೇ ಪಡಿತಾನೆ ಆದರೆ ಜಲಚರಗಳಿಗೆ ಗಂಗೆಯ ಮಹಿಮೆಯನ್ನು ತಿಳ್ಕೊಳ್ಳುವಂತಹ ತಕ್ಕ ಸಾಮರ್ಥ್ಯವನ್ನು ಭಗವಂತ ಕೊಟ್ಟಿಲ್ಲ ಇನ್ನು ಅವನ ಕರುಣೆ ಅವುಗಳ ಮೇಲೆ ಹರಿದಿಲ್ಲ ಆದ್ದರಿಂದ ಈ ರೀತಿಯಾಗಿ ಇರುವಂಥದ್ದು ಭಗವಂತ ಮನುಷ್ಯನಿಗೆ ಜ್ಞಾನ ಅನುಸಂಧಾನ ಸಹಿತವಾಗಿ ತನ್ನನ್ನು ಸೃಷ್ಟಿ ಮಾಡಿದ ಭಗವಂತನ ಅನಂತ ಅನಿಮಿತ ಉಪಕಾರಗಳ ಸ್ಮರಣಪೂರ್ವಕವಾಗಿ ಭಗವಂತನ ಅಚಿತ್ಯದ್ಭುತ ಮಹಿಮೆಯನ್ನು ತಿಳಿಯುವಂತಹ ಉಪಾಸನೆ ಮಾಡುವಂತಹ ವಿಶೇಷ ಜ್ಞಾನವನ್ನು ಕೊಟ್ಟಿ ಆ ಜ್ಞಾನವನ್ನು ಜೀವ ಉಪಯೋಗ ಮಾಡಿ ಸಂಸಾರ ಬಂಧನದಿಂದ ಬಿಡುಗಡೆಗಾಗಿ ಪ್ರಯತ್ನ ಮಾಡಬೇಕು ಇಲ್ಲದೇ ಇದ್ದರೆ ಉತ್ಕೃಷ್ಟ ಜನ್ಮವನ್ನು ಕೊಟ್ಟರೂ ಕೂಡ ಅದನ್ನು ಸಾರ್ಥಕ್ಯ ಮಾಡಿಕೊಳ್ಳಿಲ್ಲ ಅಂತ ಆದರೆ ಬದುಕುವ್ಯರ್ಥ ಆಗತ್ತೆ ಅಂತ ಭಗವಂತನ ಕರುಣಾಬಲದಿಂದ ಬಲ್ಲಿದರೂ ಜ್ಞಾನಿಗಳಾಗಿರುವಂತಹ ಸರ್ವಜ್ಞರಾಗಿರುವಂತಹ ಅವರ ಜೊತೆಯೇ ಸದಾ ಇರುವಂತಹ ಬ್ರಹ್ಮಾದಿ ದೇವತೆಗಳು ಕೂಡ ಭಗವಂತನನ್ನು ಸಾಕಲ್ಯನ ಪರಿಪೂರ್ಣವಾಗಿ ತಿಳಿದಿಲ್ಲ ಭಗವಂತ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅವನ ಗುಣಗಳನ್ನು ತಿಳಿದಿಲ್ಲ ಅಂತಾದರೆ ಕಿಂಚಿತ್ತೂ ತಿಳಿದಿಲ್ಲ ಅಂತ ಅರ್ಥ ಅಲ್ಲ ಸಾಕಲ್ಯನ ಪರಿಪೂರ್ಣ ತಿಳಿದಿಲ್ಲ ಅಂತ ಅರ್ಥ ಅಂದ್ರೆ ಅರ್ಥ ಏನು ಭಗವಂತನ ಗುಣ ಅನಂತ ಅಂತ ಯಾರೂ ಊಹೆ ಮಾಡಲಿಕ್ಕೂ ಕೂಡ ಶಕ್ಯರಲ್ಲ ದೇಶತಹ ಕಾಲತಹ ಪರಮಾತ್ಮನಿಗೆ ಸಮಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಅನಂತ ಕಾಲದಿಂದ ಭಗವಂತನ ಜೊತೆಗೆ ಇದ್ರೂ ಕೂಡ ಭಗವಂತನನ್ನು ಪೂರ್ಣವಾಗಿ ತಿಳಿದಿದ್ದೀನಿ ಅಂತ ಇಲ್ಲ ಆದ್ದರಿಂದ ಸರ್ವಜ್ಞರಾಗಿರ್ತಕ್ಕಂಥ ಬ್ರಹ್ಮಾದಿ ತಿಳಿಯಲಾಗದೇ ಇದ್ದಷ್ಟು ಅನಂತ ಗುಣಗಳು ಪರಮಾತ್ಮನಲ್ಲಿ ಇದೆ ಆದ್ದರಿಂದ ಅಂತಹ ಪರಮಾತ್ಮನ ಗುಣಗಳನ್ನು ಎಣಿಸಬಲ್ಲವನು ಯಾರೂ ಇರಲಿಕ್ಕೆ ಶಕ್ಯ ಇಲ್ಲ ವಿ ಎಂ ಸೂರಯ್ಯ ಅಂತ ಭಾಗವತ ಮಂಗಳಾಚರಣ ಪದ್ಯದಲ್ಲಿ ಇದನ್ನು ಮೊದಲಿಗೆ ತಿಳಿಸ್ತಾರೆ ಆ ಪರಮಾತ್ಮನ ಅನುಗ್ರಹದಿಂದ ಸರ್ವಜ್ಞರಾಗಿರ್ತಕ್ಕಂಥ ಬ್ರಹ್ಮಾದಿಗಳಿಗೂ ಕೂಡ ಅವನನ್ನು ಪೂರ್ತಿ ತಿಳ್ಕೊಳ್ಳಿಕ್ಕಾಗಲ್ಲ ಅಂತಾದರೆ ಅವನ ಅನುಗ್ರಹ ಇಲ್ಲದೆ ಅವನನ್ನು ತಿಳಿಯ ಪಲ್ಲವನು ಯಾರೂ ಇರಲಿಕ್ಕೆ ಶಕ್ಯರಲ್ಲ ಯಾರೂ ಇಲ್ಲವೇ ಇಲ್ಲ ಆದ್ದರಿಂದ ಅವನ ಅನುಗ್ರಹಕ್ಕಾಗಿ ಭಗವಂತನ ನಾಮಸ್ಮರಣೆ ಅನ್ನೋದು ಅತ್ಯಂತ ಅವಶ್ಯವಾಗಿ ಎಲ್ಲರೂ ಕೂಡ ಮಾಡಲೇಬೇಕು ಭಗವಂತನ ನಾಮಸ್ಮರಣೆಯೇ ಭಗವಂತನ ಚಿಂತ್ಯದ್ಭುತ ಗುಣಗಳ ಜ್ಞಾನಕ್ಕೆ ಉಪಾಯ ಅದನ್ನು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಹರಿಹರಿ ಎರಡಕ್ಷರ ನುಡಿದ ಮಾತ್ರದಲ್ಲಿ ದುರಿತ ರಾಶಿಗಳಿರದೆ ಪೋಪವು ತರಣಿಬಿಣ್ ಭವ ಕಂಡ ಹಿಮ ಹಿಮದಂತೆ ಅಥವಾ ತೂಲ ರಾಶಿಗಳ ನಲಪು ಕಂತೆ ಅಂತ ನಾನಾ ದೃಷ್ಟಾಂತಗಳನ್ನು ಏನು ಪಾರಾಯಣ ಮಾಡ್ತಾ ಇದ್ದೀರಾ ಹರಿಕಥಾಮೃತ ಸಾರ ಹರಿ ಶಬ್ದ ಬಂದರೆ ಆ ಹರಿ ಹರತಿ ಆಹರತಿ ಹರಿಹಿ ಸರ್ವಸಜ್ಜನರ ಸರ್ವ ಪಾಪಗಳನ್ನು ಪರಿಹಾರ ಮಾಡುವಂತಹ ಸರ್ವೋತ್ತಮನಾದ ಭಗವಂತ ಅಂತ ಚಿಂತನೆ ಬಂದರೂ ಪಾಪ ಪರಿಹಾರ ಹರಿಭಕ್ತಿ ಸಾರ ಹರಿ ಸರ್ವೋತ್ತಮ ಸಾರ ಹೀಗೆ ಭಗವಂತನ ಗುಣ ಚಿಂತನೆಗಳನ್ನು ಮಾಡುವಂತಹ ತಿಳಿಸಿಕೊಡುವಂತಹ ಕೃತಿಗಳಲ್ಲಿ ಯಾವ ಕೃತಿ ಅಂತ ಹೇಳಬೇಕು ಹರಿ ಅಂತೇಳಿ ಈ ಚಿಂತನೆ ಬಂದು ಮನಸ್ಸಿಗೆ ಈ ರೀತಿ ಹೇಳಿದರೂ ಕೂಡ ಆ ಜೀವನ ಉದ್ಧಾರ ಅನ್ನೋದಾಗತ್ತೆ ಅದರಿಂದ ಹರಿನಾಮಸ್ಮರಣೆ ಅನ್ನೋದು ಅತ್ಯಂತ ಶ್ರೇಷ್ಠವಾದ ಉಪಾಯ ಸಂಸಾರ ಬಂಧನದ ಬಿಡುಗಡೆಗೆ ಅಂತ ತಿಳಿಸ್ತಾರೆ